ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದಾದರದಿ ಕೇಳುವುದು ಆದರದಿ ಕೇಳುವುದು ಮೂವತ್ತೆರಡನೇ ಸಂಧಿ ಕಕ್ಷ ತಾರತಮ್ಯ ಸಂಧಿ ಗ್ರಂಥದ ಉಪಕ್ರಮ ರೂಪವಾಗಿ ಮಂಗಳಾಚರಣ ಸಂಧಿಯಲ್ಲಿ ಎಲ್ಲ ದೇವತೆಗಳನ್ನು ತಾರತಮ್ಯದಿಂದ ದಾಸು ಸ್ತೋತ್ರ ಮಾಡಿದ್ದಾರೆ ಈಗ ಗ್ರಂಥದ ಉಪಸಂಹಾರ ರೂಪವಾಗಿ ಮತ್ತು ಸಂಪುಟಾಕಾರವಾಗಿ ಎಲ್ಲ ದೇವತೆಗಳನ್ನು ಕೂಡ ತಾರತಮ್ಯ ತಾರತಮ್ಯಪೂರ್ವಕವಾಗಿ ಮತ್ತೆ ಸ್ತೋತ್ರವನ್ನು ಮಾಡ್ತಾರೆ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಪಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನತ ಈ ರೀತಿಯಾಗಿ ಎಲ್ಲರನ್ನು ಸ್ತೋತ್ರ ಮಾಡಿ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ತೋರಿಸ್ತಾರೆ ದೇವಾನಾಂ ತಾರತಮ್ಯ ಪರಿಜ್ಞಾನೆ ಮಹಾತಾತ್ಪರ್ಯಂ ಅಂತ ಸಕಲ ಶಾಸ್ತ್ರಗಳ ಸಾರವೂ ಕೂಡ ದೇವತಾ ತಾರತಮ್ಯವನ್ನು ತಿಳ್ಕೊಳ್ಳೋದೇ ಆಗಿದೆ ಅದರಿಂದ ಸಿದ್ಧವಾಗುವಂತಹ ವಿಷ್ಣು ಸರ್ವೋತ್ತಮತ್ವ ಜ್ಞಾನವೇ ಸುಜ್ಞಾನ ಅಂತ ದಾಸರು ತಿಳಿಸ್ತಾ ಪ್ರಕಾಶ ಸಂಹಿತೆ ಗ್ರಂಥದಲ್ಲಿ ತಾರತಮ್ಯವನ್ನ ಸ್ಥೂಲವಾಗಿ ಹದಿನಾಲ್ಕು ರೀತಿಯಾಗಿ ಪ್ರಭೇದಗಳನ್ನು ತಿಳಿಸ್ತಾರೆ ಅಂಶ ಆನಂದ ಬಲ ಜ್ಞಾನ ಲಯ ಸೃಷ್ಟಿ ಪದ ಅವೇಶ ಗುಣಲಕ್ಷಣ ಕಾಂತಯ ಏವಂ ಚತುರ್ದಶ ಮಹಾತಾರತಮ್ಯಂ ಪ್ರಕೀರ್ತಿತಂ ಅಂಶ ಆನಂದ ಬಲ ಜ್ಞಾನ ದೇಶ ಕಾಲ ಅಪರೋಕ್ಷ ಲಯ ಸೃಷ್ಟಿ ಪದ ಆವೇಶ ಗುಣ ಲಕ್ಷಣ ಕಾಂತಿ ಹೀಗೆ ಹದಿನಾಲ್ಕು ರೀತಿಯಾಗಿ ತಾರತಮ್ಯದ ಪರಿಗಣನೆಯನ್ನು ಶಾಸ್ತ್ರದಲ್ಲಿ ತಿಳಿಸ್ತಾರೆ ಆದ್ದರಿಂದ ಅದು ಮೋಕ್ಷಕ್ಕೆ ಅತ್ಯಂತ ಅವಶ್ಯವಾಗಿರ್ತಕ್ಕಂಥ ಅಂತರಂಗ ಸಾಧನ ಅನ್ನೋ ಕಾರಣಕ್ಕೆ ತಾರತಮ್ಯದ ವಿಚಾರವನ್ನು ಮತ್ತೆ ಮತ್ತೆ ಹೇಳ್ತಾರೆ ತಾರತಮ್ಯವಿಹೀನಿಸ ವೇದಾಂ ಪಠನಾದಾಗಿ ಫಲಂ ನಾಸ್ತೇವ ನಾಸ್ತೇವ ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಗರುಡನಿಗೆ ಉಪದೇಶ ಮಾಡುವಂತಹ ಮಾತಿದು ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ತಾರತಮ್ಯ ವಿಚಾರವನ್ನು ವೇದವ್ಯಾಸದೇವರು ನಂತರದಲ್ಲಿ ಶ್ರೀಮದಾಚಾರ್ಯರು ಎಲ್ಲರೂ ಕೂಡ ತಿಳಿಸಿದ್ದಾರೆ ಸರ್ವೇಶು ಕಾಲು ಸ ಏಕ ತದ್ಭಕ್ತಿ ತಾರತಮ್ಯನ ತಾರತಮ್ಯ ವಿಮುಕ್ತಿಗಂ ಯದ್ಯಾದರೋ ಭವಸ್ತತ್ರ ಝಟಿತಿ ಮೋಕ್ಷೋಗೋ ಭವೇತ್ ಅಂತ ಯಾರು ತಾರತಮ್ಯ ಜ್ಞಾನವನ್ನು ಸ್ಫುಟವಾಗಿ ಮಾಡ್ಕೋತಾರೋ ಝಟಿತಿ ಮೋಕ್ಷೋಗೋ ಭವೇತ್ ಅಂದರೆ ಶೀಘ್ರದಲ್ಲಿ ಮೋಕ್ಷವನ್ನು ಹೊಂದುತ್ತಾನೆ ತಾರತಮ್ಯ ತಥೋಜ್ಞೇಯಂ ಸರ್ವೋಚ್ಚಂ ಹರೇಸ್ತದ ಎ ಕಸ್ಯಾ ವಿಮುಕ್ತಿ ಸ್ಯಾತ್ ಕಥಂಚನ ಅಂತ ಶ್ರೀಮದಾಚಾರ್ಯರು ತಾರತಮ್ಯ ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ ಸಂಕ್ಷೇಪವಿಸ್ತಾರಾಭ್ಯಾಂಚ ಪ್ರವದಂತಿ ಮನೀಷಿಣ ಅಂತ ಬೇರೆ ಬೇರೆ ವಿವಕ್ಷಗಳಿಂದ ಹೇಳಿರುವಂಥ ವಿಷಯವನ್ನೇ ಮತ್ತೆ ಮತ್ತೆ ಮನದಟ್ಟಾಗುವಂತೆ ಹೇಳ್ತಾರೆ ಆದ್ದರಿಂದ ವಿವಕ್ಷಗಳು ಬೇರೆ ಇರೋದರಿಂದ ಪುನರುಕ್ತಿ ದೋಷ ಅಂತ ಸರ್ವತಃ ಗಣನೆಯನ್ನು ಮಾಡಬಾರ್ದು ಇಲ್ಲಿ ಪರಮಾತ್ಮ ಸರ್ವೋತ್ತಮ ಉಳಿದವರೆಲ್ಲ ಪರಮಾತ್ಮನಿಗಿಂತ ಅವರರು ತಾರತಮ್ಯದಲ್ಲಿ ಕಡಿಮೆ ಅನ್ನೋದನ್ನು ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಇರ್ತಾರೆ ಯಾರ್ಯಾರ ಕಕ್ಷೆ ಏನು ಅನ್ನೋದನ್ನು ಈ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ ಪರಿಚಯ ಮಾಡಿ ಕೊಡ್ತಾರೆ ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ದೋಷ ವಿದೂರ ಜ್ಞಾನಾನಂದ ಬಲ ಐಶ್ವರ್ಯ ಗುಣಪೂರ್ಣ ಮೂರು ಗುಣ ವರ್ಜಿತ ಸಗುಣ ಸಾಕಾರ ವಿಶ್ವಸ್ಥಿತಿ ಲಯೋದಯ ಕಾರಣ ಕೃಪಾಸಾಂದ್ರ ನರಹರೆ ಸಲಹೋ ಸಜ್ಜನರ ಶ್ರೀರಮಣ ಲಕ್ಷ್ಮೀಪತಿಯಾಗಿರುವಂಥ ಪರಮಾತ್ಮ ಸರ್ವೇಶ ಸರ್ವರಿಗೂ ಒಡೆಯ ಸರ್ವೋತ್ತಮ ಸರ್ವ ಸರ್ವತ್ರ ವ್ಯಾಪ್ತನಾದವನು ಸಾರಭೋಕ್ತ ಸಾರಭೋಕ್ತನಾದವನು ಸ್ವತಂತ್ರನೇ ಸ್ವತಂತ್ರ ದೋಷವಿದೂರ ಗುಣ ಗುಣಪರಿಪೂರ್ಣ ಜ್ಞಾನ ಆನಂದ ಬಲ ಐಶ್ವರ್ಯ ಮೊದಲಾದ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾದ ಪರಮಾತ್ಮನೇ ಮೂರು ಗುಣ ವರ್ಜಿತ ಸತ್ವ ರಜಾ ತಮೋ ಈ ಪ್ರಾಕೃತ ಗುಣರಾಹಿತ್ಯನಾದವನು ಅಪ್ರಾಕೃತ ಗುಣಗಳಿಂದ ಪೂರ್ಣನಾದವನು ಭಗವಂತ ಅದರಿಂದ ಸಗುಣ ಸಾಕಾರ ಅಪ್ರಾಕೃತವಾಗಿರ್ತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ಆಕಾರವನ್ನು ಹೊಂದಿರೋವಂಥವನು ವಿಶ್ವ ವಿಶ್ವಸ್ಥಿತಿ ಪ್ರಳಯ ಸೃಷ್ಟಿಗಳಿಗೆ ಸ್ವತಂತ್ರತ್ವೇನ ಕಾರಣನಾದವನು ನಿಯಾಮಕನಾದವನು ಭಗವಂತ ಕೃಪಾಸ ಸಾಂದ್ರ ನರಹರೆ ಸಲಹು ಕರುಣಾ ಕರುಣಾಸಮುದ್ರನಾದವನು ನರಹರೆ ಅಂದರೆ ನರಸಿಂಹರೂಪಿ ಪರಮಾತ್ಮನೇ ಸಜ್ಜನರನ್ನು ಸಲಹು ರಕ್ಷಣೆ ಮಾಡು ಪರಮಾತ್ಮನ ಲಕ್ಷ್ಮೀಪತಿತ್ವ ಮೊದಲಾದ ಗುಣಗಳನ್ನೆಲ್ಲ ಸಂಗ್ರಹ ಮಾಡ್ತಾ ಭಗವಂತನನ್ನು ಅಪೂರ್ವವಾಗಿ ರೀತಿಯಿಂದ ಸ್ತೋತ್ರವನ್ನು ಮಾಡ್ತಾರೆ ಸ್ವತಂತ್ರ ಅಂದರೆ ಸತ್ತ ಅಂದರೆ ಇರುವಿಕೆ ಸತ್ತ ಪ್ರತೀತಿ ಪ್ರವೃತ್ತಿ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಸ್ವತಂತ್ರ ಅಂದರೆ ಇರುವಿಕೆ ಅಂತ ಪರಿಜ್ಞಾನ ಮತ್ತು ಪ್ರವೃತ್ತಿಗಳಲ್ಲಿ ಈ ಥರ ಯಾರನ್ನೂ ಕೂಡ ಅಲಂ ಅವಲಂಬನೆ ಮಾಡದೇ ಇರತಕ್ಕಂಥವೋ ಅದರಿಂದ ಸ್ವತಂತ್ರ ವಿಶ್ವದ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಕಾರ್ಯಗಳಿಗೂ ಕಾರಣೀಭೂತನಾದವನು ನಿಮಿತ್ತ ಕಾರಣ ಭಗವಂತ ವಿಶ್ವ ಸ್ಥಿತಿ ಲಯೋದಯ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ವಿಶೋದಯ ವಿಶ್ವೋದಯ ಸ್ಥಿತಿಲಯೋನ್ಯತಿ ಪ್ರಧಾಯ ಇಂತಹ ಪರಮಾತ್ಮ ನಿರ್ಗುಣ ಅಂದ್ರೆ ವೇದ ಉಪನಿಷತ್ವಗಳಲ್ಲಿ ಹೇಳಿರುವಂತಹ ಪದಕ್ಕೆ ಸತ್ವಾತ್ರಿಗುಣವರ್ಜಿತ ಅನ್ನೋ ಅರ್ಥವನ್ನು ಶಾಸ್ತ್ರಗಳಲ್ಲಿ ತಿಳಿಸ್ತಾರೆ ತ್ರೈಗುಣ್ಯವರ್ಜಿತ ಅಜಂ ಮಹಾಭಾರತದಲ್ಲಿ ತಿಳಿಸುವಂತೆ ಪ್ರಾಕೃತ ಗುಣರಾಹಿತ್ಯ ಅಂತ ಅರ್ಥ ಯೋಸೌ ನಿರ್ಗುಣ ಇತ್ಯುಕ್ತೋ ವೇದಾಧಿಷು ಮಹೇಶ್ವರ ಪ್ರಾಕೃತೈರ್ಹೇಯ ಸಂಯುಕ್ತೈರ್ಗುಣೈರ್ಹೀನತ್ವ ಮುಚ್ಚತೆ ಅದರಿಂದ ಪರಮಾತ್ಮ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಆದರೆ ಪ್ರಾಕೃತ ಅವನ ಗುಣಗಳೆಲ್ಲ ಅಪ್ರಾಕೃತ ಪ್ರಾಕೃತ ಗುಣರಾಹಿತ್ಯ ಸತ್ವ ರಜ ತಮೋ ತ್ರಿಗುಣಗಳಿಂದ ರಹಿತನಾದೋ ಅನ್ನೋದರಿಂದ ನಿರ್ಗುಣ ಶಬ್ದವಚನಾಗಿ ಇದ್ದಾನೆ ಪರಮಾತ್ಮ ಇಂತಹ ನರಸಿಂಹರೂಪಿ ಪರಮಾತ್ಮನೇ ಸಜ್ಜನರನ್ನು ಕಾಪಾಡೋದಕ್ಕಾಗೇ ಸೃಷ್ಟಿಯಾದ ಎಲ್ಲ ಕಾರ್ಯಗಳನ್ನು ಕೂಡ ನೀನು ಸ್ವತಂತ್ರತ್ವೇನ ಅನ್ಯರನ್ನು ಅಪೇಕ್ಷೆ ಮಾಡದೇ ಮಾಡ್ತೀಯಾ ಆದ್ದರಿಂದ ಸಜ್ಜನರನ್ನು ಕಾಪಾಡ್ತೀಯ ಅನ್ನುವ ಪ್ರಜ್ಞೆ ಸದಾ ನನ್ನಲ್ಲಿ ಇರುವಂತೆ ನನ್ನನ್ನು ಅನುಗ್ರಹಿಸು ನಾನು ಅಲ್ಪಶಕ್ತಿ ಅಸಾರ್ವಜ್ಞತ್ವ ನಾನಾ ರೀತಿಯಾಗಿರ್ತಕ್ಕಂಥ ದೋಷಗಳಿಂದ ಇರೋನು ನಿನ್ನ ಉಪಕಾರವನ್ನು ಮರೆತು ನಾನು ಕೃತಜ್ಞ ಅಂತ ಕರೆಸ್ಕೋಬಾರ್ದು ಕೃತಜ್ಞ ಅನ್ನಿಸದೇ ಇದ್ದಂಗೆ ನನ್ನನ್ನು ಅನುಗ್ರಹಿಸು ಸಲೋಹೋ ಇಲ್ಲದೇ ಇದ್ದರೆ ಭಗವಂತ ಸದಾ ಸಜ್ಜನರನ್ನು ಸಲಹುವವನೇ ಆಗಿರುವಾಗ ಸಲೋಹೋ ಅಂತ ಕೇಳ್ಕೊಳ್ಳೋದ್ರಲ್ಲಿ ಅರ್ಥ ಇರ್ತಿರಲಿಲ್ಲ ಆದ್ದರಿಂದ ರಕ್ಷತೀತ್ಯೇವ ವಿಶ್ವಾಸಃ ತೀಯೋಹ ಮಿತಿ ಸ್ಮೃತಿ ಶರಣಾಗತಿರಿ ದೇಶ ವಿಷ್ಣು ಮೋಕ್ಷ ಫಲಪ್ರದ ರಕ್ಷತಿ ಸಲಹು ಅನೋ ಪರಮ ಮುಖ್ಯ ವೃತ್ತಿಯಿಂದ ರಕ್ಷಕ ಈ ವಿಶ್ವಾಸವೇ ಶರಣಾಗತಿ ಅದೇ ಮೋಕ್ಷಪ್ರದ ಆ ರೀತಿಯಾಗಿ ನನಗೆ ಜ್ಞಾನ ಮನಸ್ಫುಟವಾಗಿ ಎಂದೂ ವಿಸ್ಮೃತಿ ಬಾರದೆ ಇದ್ದಂತೆ ರಕ್ಷಿಸುವಂತೆ ಈ ರೀತಿಯಾಗಿ ಮೊದಲನೇ ಕಕ್ಷೆಯಲ್ಲಿ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ